ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪನಿತು ಕೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಶ್ರದ್ಧ ಕರ್ಮವನ್ನು ಶ್ರದ್ಧೆಯಿಂದ ಮಾಡಿದವರಿಗೆ ಪರಮಾತ್ಮ ಯಾವ ರೀತಿಯಾಗಿ ರಕ್ಷಣೆ ಕೊಡ್ತಾನೆ ಅಂತ ತಿಳಿಸ್ತಾರೆ ಸಣ್ಣ ವತಿನಾಮಕನು ವಸು ಮುಕ್ಕಣ್ಣ ಭಾಸ್ಕರೊಳಗೆ ನಿಂತು ದಿನ ನಿಷ್ಕಪಟ ಸದ್ಭಕ್ತಿಯ ರಿಮಾಳ್ಪ ಪುಣ್ಯಕರ್ಮ ಸ್ವೀಕರಿಸಿ ಕಾರುಣ್ಯ ಸಾಗರನ ಪಿತೃಗಳಿಗೆ ಅಗಣ್ಯ ಸುಖವಿತ್ತ ಮರಪೊರೆ ಬನಿ ಎಲ್ಲ ಕಾಲದಲ್ಲಿ ಕರುಣಾಸಮುದ್ರನಾಗಿರ್ತಕ್ಕಂಥ ಪರಮಾತ್ಮ ಷಣವತಿ ನಾಮಕ ಷಟ್ ಅಂದರೆ ಆರು ನವತಿ ಅಂದರೆ ತೊಂಬತ್ತು ತೊಂಬತ್ತಾರು ರೂಪಗಳಿಂದ ಅದೇ ಅನಿರುದ್ಧ ರೂಪಿ ಪರಮಾತ್ಮನೇ ವಸು ಮುಕ್ಕಣ್ಣ ಭಾಸ್ಕರರೊಳಗೆ ವಸು ಅಂದರೆ ಅಷ್ಟವಸುಗಳು ಮುಕ್ಕಣ್ಣ ಅಂದರೆ ಏಕಾದಶ ರುದ್ರರು ಭಾಸ್ಕರ ಅಂತೇಳಿದರೆ ದ್ವಾದಶ ಆದಿತ್ಯರು ಅವರೊಳಗೆ ನಿಂತು ಭಕ್ತರು ನಿಷ್ಕಪಟ ಸದ್ಭಕ್ತಿಯಲಿ ಮಾಡಪ್ಪ ಪ್ರಪಂಧರು ಅನುದಿನ ಪ್ರಪಂಧರು ಅಂದರೆ ಭಕ್ತರು ಅನುದಿನ ನಿಷ್ಕಪಟ ಸದ್ಭಕ್ತಿಯಲಿ ಮಾಡಪ್ಪ ಆ ಶ್ರಾದ್ದ ಮಾಡಿರ್ತಕ್ಕಂಥ ಪುಣ್ಯಕರ್ಮವನ್ನು ಸ್ವೀಕಾರ ಮಾಡಿ ಕಾರುಣ್ಯ ಸಾಗರನಾಗಿರ್ತಕ್ಕಂಥ ಪರಮಾತ್ಮ ಪಿತೃಗಳಿಗೆ ಅಗಣ್ಯ ಸುಖವಿ ತವರ ಎಲ್ಲ ಕಾಲದಲ್ಲಿ ತಾನು ಆ ಶ್ರಾದ್ದರ್ಮದ ಸ್ವೀಕಾರ ಮಾಡಿ ಪಿತೃಗಳಿಗೆ ಅಪರಿಮಿತವಾಗಿರ್ತಕ್ಕಂಥ ಸುಖ ನೀಡಿ ಅವರನ್ನ ಕಾಪಾಡ್ತಾನೆ ಅಂತ ಸಣ್ಣವತಿ ನಾಮಕನು ಅಂಥೇಳಿ ಸಣ್ಣವತಿ ಶ್ರಾದ್ದಗಳಲ್ಲಿದ್ದು ಸಣ್ಣವತಿಯಿಂದಲೇ ಪರಮಾತ್ಮ ಕರೆಸ್ಕೊತಾನೆ ಅಂಥೇಳಿ ಒಂದು ವರ್ಷ ಕಾಲದಲ್ಲಿ ತೊಂಬತ್ತಾರು ಶ್ರಾದ್ದಗಳು ಅಂತ ನಿಯಮ ಆ ತೊಂಬತ್ತಾರು ಯಾವ್ಯಾವುದು ಅಂತ ಹೇಳಿದ್ರೆ ಹದಿನಾಲ್ಕು ಮನ್ವಾದಿಗಳು ಮಹಾಲಯದಿನಗಳು ಹದಿನಾರು ಕೃತ ತ್ರೇತ ದ್ವಾಪರ ಕಲಿಯುಗಾದಿಗಳು ಅಂಥೇಳಿ ನಾಲ್ಕು ಸೂರ್ಯ ಸಂಕ್ರಮಣಗಳ ಹನ್ನೆರಡು ಹನ್ನೆರಡು ದರ್ಶ ಹದಿಮೂರು ವ್ಯತಿಪಾತಗಳು ಹದಿಮೂರು ವೈದ್ರುತಿ ಮತ್ತು ಹನ್ನೆರಡು ತ್ರಿಸ್ತ ಅಷ್ಟಕಗಳು ಅಂಥೇಳಿ ಈ ತೊಂಬತ್ತಾರು ದಿನಗಳಲ್ಲಿ ತೊಂಬತ್ತಾರು ತಿಲತರ್ಪಣಗಳನ್ನು ಸಾಧಕನಾದವನು ಬಿಡಬೇಕು ಈ ಸಣ್ಣವತಿ ಶ್ರಾದ್ದಗಳನ್ನು ತಪ್ಪದೇ ಮಾಡಬೇಕು ಈ ತೊಂಬತ್ತಾರು ದಿನಗಳಲ್ಲಿ ಅನಿರುದ್ಧ ರೂಪಿ ಪರಮಾತ್ಮನೇ ತೊಂಬತ್ತಾರು ರೂಪಗಳಿಂದ ನಿಯಾಮಕನಾಗಿ ಇರ್ತಾನೆ ಅದೇ ರೂಪಗಳಿಂದ ವಸೂ ರುದ್ರ ಮತ್ತು ಆದಿತ್ಯಂತರ್ಗತನಾಗೂ ಇರ್ತಾನೆ ಆದ್ದರಿಂದ ಈ ಸಣ್ಣವತಿ ಶ್ರಾದ್ದದಲ್ಲಿ ವಸು ರುದ್ರ ಆದಿತ್ಯರಿಗೆ ತರ್ಪಣ ಅದೇ ಸ್ನಾನಾಂಗ ತರ್ಪಣವನ್ನು ಅನಲ ಯಮ ಸೋಮ ಇವರಿಗೆ ಬಿಡ್ತಕ್ಕಂಥದ್ದು ಅಂತ ಈ ತೊಂಬತ್ತಾರು ರೂಪಗಳು ಯಾವುದು ಅಂತ ಅಂದರೆ ದಿನಗಳಲ್ಲಿ ಆಯಾ ದಿನಗಳ ನಾಮಗಳಿಂದ ಕರೆಸ್ತಕ್ಕಂಥ ರೂಪಗಳು ಮನ್ವಾದಿ ದಿನಗಳಲ್ಲಿ ಮನುಗಳಿಗೆ ಆದಿಜನಕನಾಗಿರ್ತಕ್ಕಂಥ ಮನು ಅನ್ನೋ ಹೆಸರಿನಿಂದ ಮನ್ವಾದಿನಾಮಕ ಅನಿರುದ್ಧನೇ ಇರ್ತಾನೆ ಮಹಾಲಯ ದಿನಗಳಲ್ಲಿ ಮಹಾಪ್ರಳಯಕಾರಿ ಮಹಾಲಯನಾಮಕ ರೂಪಗಳು ಯುಗಾದಿಗಳಲ್ಲಿ ಯುಗ ಪ್ರವರ್ತಕನಾಗಿರ್ತಕ್ಕಂಥ ಯುಗಾದಿ ಭಗವಂತನ ರೂಪಗಳು ಅನಿರುದ್ಧ ರೂಪಗಳು ಸಂಕ್ರಮಣಗಳಲ್ಲಿ ಸಂಕ್ರಮಣ ಅಂದರೆ ಚೆನ್ನಾಗಿ ಮೂರು ಲೋಕವನ್ನು ಸಂಚಾರ ಮಾಡ್ತಕ್ಕಂಥವನು ತ್ರಿವಿಕ್ರಮನಾಗಿ ತಾನೇ ಆಳಿದ್ನಲ್ಲ ಅಂತಹ ಸುಖರೂಪಿಯಾಗಿರ್ತಕ್ಕಂಥ ಅನಿರುದ್ಧ ಅಮಾವಾಸ್ಯೆಗಳಲ್ಲಿ ಆ ಮಾ ಅಂದರೆ ಅಪ್ರಮೇಯನಾಗಿರ್ತಕ್ಕಂಥ ಭಗವಂತನಿಗೆ ಆ ಮಾ ಅಂತ ಕರೀತಾರೆ ವ್ಯತಿಪಾತಗಳಲ್ಲಿ ವಿಶೇಷವಾಗಿ ರಕ್ಷಕನಾಗಿರ್ತಕ್ಕಂಥ ಭಗವಂತ ವೈ ಧೃತಿ ಅಂದರೆ ವಿಧೃತಿ ವಿಶೇಷ ಧೈರ್ಯ ಸ್ವರೂಪನಾಗಿರ್ತಕ್ಕಂಥ ಅನಿರುದ್ಧ ತ್ರಿಸ್ತ ಅಷ್ಟಕಗಳು ಯಾವುದು ಅಂದರೆ ಮಾರ್ಗಶೀರ್ಷ ಪುರುಷ ಮಾಘ ಪಾಲ್ಗುಣ ಕೃಷ್ಣ ಪಕ್ಷಗಳಲ್ಲಿ ಬರ್ತಕ್ಕಂಥ ಸಪ್ತಮಿ ಅಷ್ಟಮಿ ಮತ್ತು ನವಮಿ ತಿಥಿಗಳು ಸಪ್ತಮಿಗಳಲ್ಲಿ ಸಪ್ತಮಿ ತ ಅಂದರೆ ಜಟೆ ಜಟಾಧಾರಿಯಾಗಿ ಲೋಕಕ್ಕೆ ತತ್ವಜ್ಞಾನವನ್ನು ನೀಡ್ತಕ್ಕಂಥವನು ಅಷ್ಟಮಿಗಳಲ್ಲಿ ವ್ಯಾಪ್ತಜ್ಞಾನ ಉಳ್ಳವನು ಅಂತ ಸರ್ವಜ್ಞ ನವಿಮಿಗಳಲ್ಲಿ ನಿತ್ಯನೂತನವಾಗಿರ್ತಕ್ಕಂಥ ಜ್ಞಾನ ಇರತಕ್ಕಂಥ ಭಗವಂತ ಇರ್ತಾನೆ ಹೀಗೆ ತೊಂಬತ್ತಾರು ಮನ್ವಾದಿಗಳು ಹದಿನಾಲ್ಕು ಮಹಾಲಯ ಹದಿನಾರು ಯುಗಾದಿ ನಾಲ್ಕು ಸಂಕ್ರಮಣ ಹನ್ನೆರಡು ಅಮಾವಾಸ್ಯೆ ಹನ್ನೆರಡು ವ್ಯತಿಪಾತ ಹದಿಮೂರು ವೈದೃಟಿ ಹದಿಮೂರು ತ್ರಿಸ್ತ ಅಷ್ಟಕಗಳು ಹನ್ನೆರಡು ಒಟ್ಟು ತೊಂಬತ್ತಾರು ಇಲ್ಲಿ ಅನಿರುದ್ಧರೂಪಿ ಪರಮಾತ್ಮ ವಸು ಮುಖಂಡ ನಿಂತು ಅಂತ ಅಷ್ಟವಸುಗಳು ಏಕಾದಶಿ ವಸು ರುದ್ರಾದಿತ್ಯ ಸೌಮ್ಯ ಪಿತರ ಶ್ರಾದ್ದೇವತಾ ಪ್ರೀಣಯಂತೆ ಮನುಷ್ಯಾಣಾಂ ಪಿತೃನ್ ಶ್ರದ್ಧೆಯನ್ನು ತರ್ಪಿತ ವಸು ರುದ್ರ ಆದಿತ್ಯರೇ ಮನುಷ್ಯರ ಪಿತೃಗಳಲ್ಲಿ ಸನ್ನಿಹಿತರು ಅವರು ಮೂವತ್ತೊಂದು ಮಂದಿ ಅಲ್ಲ ಮೂರು ಜನ ಅಂತ ವಸು ಅಂತ ಒಬ್ಬ ದೇವತೆ ರುದ್ರ ಅಂತ ಒಬ್ಬ ದೇವತೆ ಆದಿತ್ಯ ಅಂತ ಒಬ್ಬ ದೇವತೆ ಹೀಗೆ ಮೂರು ಜನ ಇದ್ದಾರೆ ಅಂತ ಈ ವಾಕ್ಯ ತಿಳಿಸ್ತಾ ಇದೆ ಯಾಕೆ ಅಂತ ಕೇಳಿದ್ರೆ ಇಲ್ಲಿ ಸಣ್ಣವತಿ ಶ್ರಾದ್ದದಲ್ಲಿ ಬರ್ತಕ್ಕಂಥ ಪಿತೃ ಪಿತಾಮಹ ಪ್ರಪಿತಾಮಹರಲ್ಲಿ ಅಷ್ಟವಸ್ತುಗಳು ಏಕಾದಶ ರುದ್ರರು ದ್ವಾದಶಾದಿತ್ಯರು ಇಲ್ಲ ಯಾಕೆಂದರೆ ಅವರು ಪಿತೃದೇವತೆಗಳಲ್ಲ ಕೇವಲ ಗಣದೇವತೆಗಳಷ್ಟೇ ಯಜ್ಞದಲ್ಲಿ ಅವಿರ್ಭಾಗಿಗಳಾಗಿರ್ತಕ್ಕಂಥವರು ಅಂತ ಇದಕ್ಕೆ ಪ್ರಮಾಣ ಏನು ಅಂತ ಕೇಳಿದ್ರೆ ಶತಸ್ಥ ದೇವತೆಗಳು ಸೋಮಪಾನಾರ್ಕೆ ಅರ್ಹರು ಅಂತ ಹೇಳುವಂಥ ಸಂದರ್ಭದಲ್ಲಿ ವಸು ರುದ್ರ ಆದಿತ್ಯರ ಜೊತೆಗೆ ಬೇರೆಯಾಗಿ ಪಿತೃಗಳನ್ನು ಅಲ್ಲಿ ಸೇರಿಸ್ತಾರೆ ಆ ನೂರು ಜನ ಶತಸ್ಥರು ಯಾರು ಅಂತ ಕೇಳಿದ್ರೆ ಪ್ರಧಾನವಾಯು ಒಬ್ಬರು ವಸುಗಳು ಎಂಟು ರುದ್ರರು ಹನ್ನೊಂದು ದ್ವಾದಶ ಮರುತರು ನಲವತ್ತೊಂಬತ್ತು ವಿಶ್ವೇ ದೇವತೆಗಳ ಹತ್ತು ಬೃಹಸ್ಪತಿ ಒಂದು ರೂಪು ಒಂದು ಪಿತೃಗಳು ಮೂರು ದ್ಯಾವ ಪೃಥ್ವಿಗಳು ಎರಡು ಅಶ್ವಿನಿ ದೇವತೆಗಳು ಎರಡು ಹೀಗೆ ಒಟ್ಟು ನೂರು ಮಂದಿ ಶತಸ್ಥ ದೇವತೆಗಳು ಸೋಮಪಾನಾರ್ಹಕ್ಕೆ ಅರ್ಹರಾಗಿರ್ತಕ್ಕಂಥವ್ರು ಅಂದರೆ ಯಜ್ಞದಲ್ಲಿ ಅವಿರ್ಭಾಗವನ್ನು ಉಣ್ತಕ್ಕಂಥವ್ರು ಇಲ್ಲಿ ಪಿತೃಗಳು ಮೂರು ಮಂದಿ ಹೊರತು ಮೂವತ್ತೊಂದು ಮಂದಿ ಅಂತ ಇಟ್ಕೊಂಡ್ರೆ ನೂರಕ್ಕಿಂತ ಹೆಚ್ಚಾಗಿಬಿಡುತ್ತೆ ಆದ್ದರಿಂದ ಈಗ ಈ ಮೂರು ಮಂದಿ ಪಿತೃಗಳು ಪಿತೃದೇವತೆಗಳು ಯಾರು ಅಂದರೆ ಯಮ ಸೋಮ ಅಂತನೂ ತೊಗೋಬಾರ್ದು ಹಾಗೆ ತೊಗೊಂಡ್ರು ಕೂಡ ಇಲ್ಲಿ ಹೆಚ್ಚೇ ಆಗತ್ತೆ ಆದ್ದರಿಂದ ವಸು ಅಂತ ಒಬ್ಬ ದೇವತೆ ರುದ್ರ ಅಂತ ಒಬ್ಬ ದೇವತೆ ಆದಿತ್ಯ ಅಂತ ಒಬ್ಬ ದೇವತೆ ಹೀಗೆ ಮೂರು ಜನ ಅಂತ ತೊಗೋಬೇಕು ಅಶ್ವಿನಿ ದೇವ ವಸು ರುದ್ರಸ್ತಾದಿತ್ಯ ಪಿತ್ರಾದಿ ತ್ರಿತಯ ಕ್ರಮಾತ್ ಮಾತಾ ಮಹಾದಿ ಮಾತ್ರಾದಿತ್ರ ತ್ರಯೇಚ ಸ್ಮೃತಿ ಮಾತಾ ಮಹಾದಿ ಮಾತ್ರಾದಿತ್ರ ತ್ರಯೇಚ ಸ್ಮೃತಿಮರ್ಹತಿ ಹೀಗೆ ಈ ಶ್ಲೋಕದಲ್ಲಿ ವಸು ರುದ್ರ ಆದಿತ್ಯ ಅಂತ ಏಕವಚನದಲ್ಲೇ ಹೇಳಿದೆ ಹೊರತು ಅಷ್ಟವಸುಗಳು ವಸುಗಳು ಏಕಾದಶ ರುದ್ರರು ಅಂತ ಈ ರೀತಿಯಾಗಿ ಬಹುವಚನದ ಪ್ರಯೋಗವನ್ನ ಮಾಡಿಲ್ಲ ವಸವ ಪಿತರೋಗ್ನೇಯ ರುದ್ರಾಸ್ತತ್ರ ಪಿತಾಮಹ ಪಿತು ಪಿತಾಮಹ ಪ್ರೋಕ್ತ ಆದಿತ್ಯ ಬರ್ಹಿಷಿ ಸ್ಥಿತಾ ಅಂತ ಕೆಲವು ಕಡೆ ಬಹು ಆದರೆ ಇಲ್ಲಿ ಪಿತರಃ ಪಿತಾಮಹ ಪ್ರಪಿತಾಮಹ ಅಂತ ಒಬ್ಬ ಪಿತಾ ಒಬ್ಬ ಪಿತಾಮಹ ಒಬ್ಬ ಪ್ರ ಪಿತಾಮಹನನ್ನು ಬಹುವಚನದಿಂದ ಕರೀತಿಯೇ ಇಲ್ಲಿ ಹ್ಯಾಕ್ ಯಾಕೆ ಈ ರೀತಿಯಾಗಿ ಅಂದರೆ ಒಬ್ಬ ಪಿತನ ಜೊತೆಗೆ ಏಕಪಿಂಡ ಬಾಗಿಗಳಾಗಿರ್ತಕ್ಕಂಥ ಅವನ ಅನುವರ್ತಿಗಳನ್ನು ಸೇರಿಸಿ ಬಹುವಚನದಿಂದ ಕರೀತಾರೆ ಅಂತ ವ್ಯಾಖ್ಯಾನಕಾರರು ತಿಳಿಸ್ತಾರೆ ಹೀಗಾಗಿ ಪಿತನಲ್ಲೂ ಅವನ ಅನುವರ್ತಿಗಳಲ್ಲೂ ಒಬ್ಬ ಬೇರೆ ಬೇರೆ ಅಂಶಗಳಿಂದ ಇದ್ದಾನೆ ಅಂಶಗಳು ಬಹಳ ಆದ್ದರಿಂದ ಬಹುವಚನ ಅಂತ ಆಗಚ್ಚಂತು ಮಹಾಭಾಗ ವಿಶ್ವೇ ದೇವ ಮಹಾಬಲಾಹ ಅಂಥೇಳಿ ಇಬ್ಬರು ವಿಶ್ವೇ ದೇವತೆಗಳನ್ನು ಬಹುವಚನದಿಂದ ಕರೆಯೋದು ಗೌರವಾರ್ಥ ಅದೇ ರೀತಿಯಾಗಿ ಇಲ್ಲ ಒಬ್ಬ ವಸುವನ್ನು ಕೂಡ ಗೌರವಾರ್ಥವಾಗಿ ಬಹುವಚನದಿಂದ ಪ್ರಯೋಗ ಮಾಡಿರುವಂಥದ್ದು ಆದ್ದರಿಂದ ಪಿತೃದೇವತಾಂತರ್ಗತ ವಸುವರುದ್ರ ಆದಿತ್ಯರು ಮೂರೇ ಅವರಲ್ಲಿ ತೊಂಬತ್ತಾರು ದಿನಗಳಿಗೆ ನಿಯಾಮಕವಾಗಿರ್ತಕ್ಕಂಥ ತೊಂಬತ್ತಾರು ರೂಪಗಳಿಂದ ಅನಿರುದ್ಧ ರೂಪಿ ಪರಮಾತ್ಮ ಇರ್ತಾನೆ ಇದ್ದು ನಿಷ್ಕಪಟ ಸದ್ಭಕ್ತಿಯಲ್ಲಿ ಮಾಡಬೇಕು ಪುಣ್ಯಕರ್ಮವ ಸ್ವೀಕರಿಸಿ ನಿಷ್ಕಪಟವಾಗಿ ನಿಷ್ಕಾಮವಾಗಿ ಸದ್ಭಕ್ತಿಯಿಂದ ಶ್ರದ್ಧೆಯಿಂದ ಯಾರು ಶ್ರಾದ್ದವನ್ನು ಮಾಡ್ತಾರೋ ಅದನ್ನ ಪಿತೃಂತರ್ಗತ ಮಧ್ವವಲ್ಲಭ ಜನಾರ್ದನ ವಾಸುದೇವರೂಪಿ ಪರಮಾತ್ಮ ಅದನ್ನು ಸ್ವೀಕಾರ ಮಾಡ್ತಾನೆ ಇಲ್ಲಿ ಶ್ರಾದ್ದ ಅಂತ ಹೇಳಿದ ತಕ್ಷಣ ಅಶುಭ ಕರ್ಮ ಅಂತ ಬರುತ್ತೆ ಇಲ್ಲಿ ಪುಣ್ಯಕರ್ಮವ ಅಂತ ಯಾಕೆ ಪ್ರಯೋಗ ಮಾಡಿದರು ಅಂದರೆ ವಿವಾಹ ಮೊದಲಾದ ಶುಭಕರ್ಮಗಳಿಗಿಂತ ಅತ್ಯಂತ ವಿಲಕ್ಷಣವಾಗಿದ್ದು ಈ ಶ್ರಾದ್ದ ಅಂಥೇಳಿ ಈ ಅದು ಇದೊಂದು ಯಜ್ಞ ಆದ್ದರಿಂದ ಈ ಕರ್ಮವನ್ನು ಪುಣ್ಯಕರ್ಮ ಅಂತ ಹೇಳ್ತಾರೆ ಹೊರತು ಅಶುಭ ಕರ್ಮ ಅಂತ ಪ್ರಯೋಗ ಇಲ್ಲ ಹೀಗೆ ಚಿಂತನೆಯನ್ನು ಮಾಡಿ ಶ್ರಾದ್ದವನ್ನು ಮಾಡಿದ್ರೆ ಪಿತೃಗಳಿಗೆ ಅಗಣ್ಯ ಸುಖವಿತ್ತು ಪೊರೆವನು ಅವರ ಪೊರೆವನೇ ಎಲ್ಲ ಕಾಲದಲ್ಲಿ ನಾವು ನೀಡ್ತಕ್ಕಂಥ ಪಿಂಡದ ತರ್ಪಣಗಳು ನಮ್ಮ ಪಿತೃಗಳಿಗೆ ಹೋಗಿ ಹೇಗೆ ಸಿಗತ್ತೆ ಅವರ್ಯಾರೂ ಸಾಂಶರಲ್ಲ ಸರ್ವಜ್ಞರೂ ಅಲ್ಲ ಹಾಗಿದ್ದರೆ ಅವರು ನಾವಕರದಾಗ ಕರೆದಾಗ ಅಂಶದಿಂದ ಬಂದು ಸ್ವೀಕರಿಸ್ತಾ ಇದ್ದರು ಅಕಸ್ಮಾತ್ ಅವರು ಸಾಂಶತ್ವ ಇದ್ದಿದ್ರೆ ನಿರಂಶ ಜೀವರಾಗಿದ್ದು ಅಗ್ನಿಯರಾಗಿದ್ದು ಸ್ವಕರ್ಮಾನುಸಾರ ಯಾವುದೋ ಯೋನಿ ಒಳಗೆ ಇರ್ತಾರೆ ಜನ್ಮವನ್ನು ಹೊಂದಿರ್ತಾರೆ ಆದರೆ ಅವರ ಅಂತರ್ಗತರಾಗಿರ್ತಕ್ಕಂಥ ವಸು ರುದ್ರ ಮತ್ತು ಆದಿತ್ಯರು ಅಂಶದಿಂದ ಪಿಂಡದಲ್ಲಿ ಸನ್ನಿಹಿತರಾಗಿ ಕರ್ಮವನ್ನು ಸ್ವೀಕಾರ ಮಾಡಿ ಆ ನಮ್ಮ ಪಿತೃಗಳಿಗೆ ಅಗಲಿರ್ತಕ್ಕಂಥ ಪಿತೃಗಳಿಗೆ ಸುಖವನ್ನು ಕೊಡ್ತಾರೆ ಅವರಿಗೆ ಈ ಸಾಮರ್ಥ್ಯ ಬಂದಿದ್ದೆ ಅವರೊಳಗೆ ನಿಯಾಮಕನಾಗಿರ್ತಕ್ಕಂಥ ಅನಿರುದ್ಧ ರೂಪಿ ಪರಮಾತ್ಮನಿಂದ ಅನಿರುದ್ಧನೇ ಅವರ ಮೂಲಕ ಪಿತೃಗಳಿಗೆ ಅಪರಿಮಿತವಾಗಿರ್ತಕ್ಕಂಥ ಸುಖವನ್ನು ಕೊಡ್ತಾನೆ ಕರ್ತನಿಗೆ ಈ ಅನುಸಂಧಾನ ಇದ್ದರೆ ಮಾತ್ರ ಇದು ಸಾಧ್ಯ ಅವರ ಪೊರೆವನು ಎಲ್ಲ ಕಾಲದಲ್ಲಿ ಅವರನ್ನು ಅಂದರೆ ಯಾರನ್ನು ನಾನು ತಗೋಬೇಕು ಅಂದರೆ ಪಿತೃಗಳನ್ನು ಮತ್ತು ಶ್ರಾದ್ದ ಕರ್ತೃ ಯಾರಿರ್ತಾರೋ ಅವರಿಬ್ಬರನ್ನೂ ರಕ್ಷಣೆ ಮಾಡ್ತಾನೆ ಭಗವಂತ ಅನಿರುದ್ಧ ರೂಪಿ ನರಕದಲ್ಲಿ ಬೀಳದಂತೆ ಪಿತೃಗಳನ್ನು ರಕ್ಷಣೆ ಮಾಡ್ತಾನೆ ಅದೇ ಶ್ರಾದ್ದ ಕರ್ಮ ಮಾಡದೇ ಇದ್ದರೆ ಅವನು ಯಜಮಾನನು ಕೂಡ ಪಿತೃಗಳ ಜೊತೆಗೆ ನರಕಭಾಗಿಯಾಗ್ತಾನೆ ಶ್ರದ್ಧೆಯಿಂದ ಶ್ರಾದ್ದವನ್ನು ಮಾಡಿದ್ರೆ ಯಜಮಾನ ಮತ್ತು ಅವನ ಪಿತೃ ಇಬ್ಬರಿಗೂ ಕೂಡ ರಕ್ಷಣೆ ಅನ್ನೋದು ಆಗ್ತಾ ಇದೆ ಪಿತೃಗಳ ಅನುಗ್ರಹದಿಂದ ಅಂದರೆ ಅವರ ಅಂತರ್ಗತರಾಗಿರ್ತಕ್ಕಂಥ ದೇವತೆಗಳ ಅನುಗ್ರಹದಿಂದ ಶ್ರಾದ್ದಕರ್ತನಿಗೆ ಸತ್ಪುತ್ರ ಸಂತಾನ ಸಂಪತ್ತು ಎಲ್ಲ ರೀತಿಯಾಗಿರ್ತಕ್ಕಂಥ ಸುಖ ಪ್ರಾಪ್ತಿಯಾಗ್ತಾ ಇದೆ ಅದನ್ನ ನೋಡಬೇಕು ಅಂತ ಆದರೆ ವಿಜಯದಾಸರ ಜೀವನ ಚರಿತ್ರೆಯಲ್ಲಿ ನೋಡ್ತೀವಿ ಮಹಾಭಾರತ ವರ್ಣನೆ ಮಾಡ್ತಾ ಇದೆ ಶ್ರಾದ್ದರ್ಮವನ್ನು ಭಕ್ತಿಯಿಂದ ಅನುಷ್ಠಾನ ಮಾಡಿದರೆ ಜೀವನದಲ್ಲಿ ತುಷ್ಟಿ ಮತ್ತು ಪುಷ್ಟಿ ಎರಡೂ ಸಿಗುತ್ತೆ ಅನ್ನೋದಕ್ಕೆ ವಿಜಯದಾಸರು ಮಹಾಮಹಾಜ್ಞಾನಿಗಳಾಗಿರ್ತಕ್ಕಂಥ ವಾದೀಂದ್ರರು ಗೋಪಾಲದಾಸರು ಮೊದಲಾದವ್ರನ್ನೆಲ್ಲ ಕರೆದು ವಿಭಿನ್ನವಾಗಿ ವಿಶೇಷವಾಗಿ ಅವರ ಪಿತೃ ಶ್ರಾದ್ದವನ್ನು ಮಾಡಿದ್ರು ಅಂತ ಅವರ ಚರಿತ್ರೆಯಲ್ಲಿ ಕೇಳ್ತೀವಿ ಹಾಗೆ ಶ್ರಾದ್ದ ಕರ್ಮವನ್ನು ಶ್ರದ್ಧೆಯಿಂದ ಶ್ರಾದ್ದ ದೇವತೆಗಳ ಅಂತರ್ಯಾಮಿಯಾಗಿರ್ತಕ್ಕಂಥ ಮಧುವವಲ್ಲಭ ಜನಾರ್ದನ ಅವನನ್ನು ಸ್ಮರಣೆ ಮಾಡಿ ಶ್ರದ್ಧೆಯಿಂದ ಶ್ರದ್ಧಾದಿಗಳನ್ನು ಮಾಡಿದ್ರೆ ಜೀವನದಲ್ಲಿ ತುಷ್ಟಿ ಮತ್ತು ಪುಷ್ಟಿ ಎರಡೂ ಸಿಗತ್ತೆ ಅಂತ ಮಹಾಭಾರತ ತಿಳಿಸ್ತಾ ಇದೆ ಆದ್ದರಿಂದ ಏನಾಯಿತು ಬದುಕಿರುವಾಗಲೂ ಸುಖ ಸತ್ತ ಮೇಲೂ ಪಿತೃಕಾರ್ಯ ಸುಖ ಆದ್ದರಿಂದ ಹೊರವನು ಎಲ್ಲ ಕಾಲದಲ್ಲಿ ಈ ರೀತಿಯಾಗಿ ಆ ಪಿತೃಯಜ್ಞದ ಶ್ರೇಷ್ಠತೆಯನ್ನು ಮಹತ್ವವನ್ನು ಈ ಪದ್ಯದಲ್ಲಿ ತಿಳಿಸ್ಕೊಡ್ತಾರೆ ದಾಸರು ಶ್ರೀಕೃಷ್ಣ ಅರ್ಪಣಮಸ್ತು